ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಸ್ ಇವತ್ತು ವಿಜಯ್ ಪ್ರಕಾಶ್ ನಮ್ಮ ನಿಮ್ಮಲ್ಲರ ಜೊತೆ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಕಾಲ್ ಮಾಡಬೇಕಾದ್ರೆ ನೀವು ಫೋನ್ ಮಾಡಬೇಕಾದ ಸಂಖ್ಯೆ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಝೀರೋ ಒನ್ ಫೈವ್ ಫೈವ್ ಜೀರೋ ಐದು ಒಂದು ಸೊನ್ನೆ ಏಳು ಏಳು ಆಸ್ ಆಲ್ವೇಸ್ ನಮ್ಮ ತಂಡ ನಮ್ಮ ಜೊತೆ ಸೇರಿ ಒಂದ ಎರಡ ರಘು ಪಾಪ ವಿಜಯ್ ಹಾಡಕ್ ರೆಡಿ ಇರ್ಬೇಕಷ್ಟೇ ನಮ್ ನನ್ಗೆಲ್ಲ ಬೇರೆಗೂ ನಮಗೆ ಮ್ಯೂಸಿಕ್ ಅನ್ನೋದು ಎಷ್ಟು ಪ್ರಿಯವಾದದ್ದು ಅಂದ್ರೆ ವಿ Of course. You know, knowing knowing Vijay Prakash, knowing what ಆಫ್ ಕೋರ್ಸ್ ನೋವಿಂಗ್ ವಿಜಯ್ I ನೋವಿಂಗ್ ಓಡಾಲ್ ನೋ ಓಡಾಲ್ ಅಬೌಟ್ ವಿಜಯ್ ಪ್ರಕಾಶ್ ಅವರು ಖಂಡಿತ ಎಷ್ಟು ಬೇಕಾದರೂ ಹಾಡೋಕ್ ರೇಡಿ ಇರ್ತಾರೆ ಎಮ್ ಡಿ ಪಲ್ವಿ ಕೂಡ ಎಷ್ಟು ಬೇಕಾದರೂ it, ರೇಡಿ ಇರ್ತಾರೆ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಆಡಿಟೋರಿಯಂ ಅವರು ನಮ್ಗೆ ಓಡಿಸದೇ ಇದ್ರೆ ಹೊರಗಡೆ ಅಲ್ಲೇ ಬೇಕಾದ್ರೆ ಹಾಡುಕೊಂಡು ಎಂಜಾಯ್ ಮಾಡಿಕೊಂಡು ಹಾಡ್ ಕೇಳ್ಕೊಂಡು ಕುಣ್ಕೊಂಡು ಆರಾಮಾಗಿರ್ತೀವಿ ಅನ್ಸತ್ತೆ ನಿಮಗೇನು ಅನ್ಸತ್ತೆ ಸ್ನೇಹಿತರೆ ಕಾಲ್ ಮಾಡಿ ತಿಳಿಸಿ ಫೈವ್ ಒನ್ ಫೈವ್ ಫೈವ್ ಜೀರೋ ಐದು ಒಂದು ಸೊನ್ನೆ ಏಳು ಏಳು ಸೊನ್ನೆ ಒಂದು ಐದು ಐದು ಸೊನ್ನೆ ವಿಜಯ್ ಆನ್ ಏರ್ ಇವತ್ತು ನಮ್ ಜೊತೆ ನಿಮ್ ಜೊತೆ ಮಾತಾಡಕ್ಕೆ ಬರ್ತಿದ್ದಾರೆ ಬನ್ನಿ ನಮ್ಮ ಒಂದು ಈ ತೊಂಬತ್ತು ಎಪಿಸೋಡ್ ರುಚಿಯಾದ ರುಚಿಯಾದ ಸಸ್ಯಹಾರಿ ಊಟ ಮಾಡಬೇಕು ಅಥವಾ ನಿಮ್ಮ ಪಾರ್ಟಿಗಳಿಗೆ ಮಾಡಿಸಬೇಕು ಚಿಂತೆ ಏಕೆಸ್ಕರ ರೆಡಿ ಇದೆ ಆನಂದ ಭವನ ಆನಂದ ಮೂರು ಲೊಕೇಶನ್ಗಳಲ್ಲಿ ನಿಮಗೋಸ್ಕರ ಲಭ್ಯವಿದೆ ಫ್ರೀಮಾಂಟ್ ಅನ್ ಮತ್ತು ಸನಿವೆಲ್ ಫಾರ್ ಯಸ್ ಫುಡ್ ವಿಸಿಟ್ ಆನಂದ ಭವನ ಯು ಎಸ್ ಡಾಟ್ ಕಾಮ್ ಬೆಂಗಳೂರಿನಿಂದ ಒಳ್ಳೆ ಒಳ್ಳೆ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಗಳನ್ನು ಗ್ಲೋಬಲ್ ಕನ್ನಡಿಗರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ squarefeetowner.com ಫೀಟ್ ಓನರ್ ಡಾಟ್ ಕಾಮ್ ನಮ್ಮ ಬೆಂಗಳೂರು ವಾಯ್ಸ್ ನ ಆಧಾರ ಸ್ತಂಭವಾಗಿರುವ ಧನು ಮತ್ತು ವಿನೋದ್ ಅವರು ಸ್ಟಾರ್ಟ್ ಮಾಡಿರುವ ಸ್ಕ್ವೇರ್ ನಲ್ಲಿ ನಿಮಗೆ ಒಳ್ಳೊಳ್ಳೆ ಬಿಲ್ಡರ್ಸ್ ಗಳ ಪ್ರಾಜೆಕ್ಟ್ ಸಿಗುತ್ತೆ ಹಾಗೂ ರಿಯಲ್ ಎಸ್ಟೇಟ್ ಅಡ್ವೈಸ್ ಕೂಡ ಸಿಗುತ್ತೆ ಸೂಪರ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ ದೊರೆಯುತ್ತೆ ಪ್ಲೀಸ್ ವಿಸಿಟ್ ಡಬ್ಲ್ಯೂ ಸ್ನೇಹಿತರೆ ನಿಮ್ಗೆ ಗೊತ್ತಾ ನಮ್ಮ ಮೈಸೂರಿನವರೇ ಆದ ಶ್ರೀರಂಗ ಅವರು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಬೇ ಏರಿಯಾದಲ್ಲಿ ಅತ್ಯುತ್ತಮವಾದ ಆಟೋಮೊಬೈಲ್ ಸರ್ವಿಸ ಕೊಡ್ತಾ ಬಂದಿದ್ದಾರೆ ಯೆಸ್ ಮೈ ಡಿಯರ್ ಫ್ರೆಂಡ್ಸ್ ಶ್ರೀ ಆಟೋ ಸರ್ವಿಸಸ್ ಇಸ್ ರೇಟೆಡ್ ಬೆಸ್ಟ್ ಆಟೋಮೊಬೈಲ್ ಸರ್ವಿಸಿಯರ್ ಇನ್ ದೇ ಏರಿಯಾ ಖಂಡಿತ ಭೇಟಿ ಕೊಡಿ ನಿಮ್ಮ ವಾಹನದ ಆರೈಕೆಗೆ ಶ್ರೀ ಆಟೋ ಸರ್ವಿಸ್ ಆಟ್ ಫೈವ್ ಫೈವ್ ಜೀರೋ ಜೀರೋ ಬೊಸಲ್ ಕ್ಯಾಲಿಫೋರ್ನಿಯಾ ಯು ಕ್ಯಾನ್ ಆಲ್ಸೋ ಕಾಲ್ ಶ್ರೀ ಆಟ್ ಫೈವ್ ಒನ್ 1180 Who will win? Who will be the next president? Hillary or Donald? Well, that's uncertain. But what is certain is that great returns are a certainty if you invest in Ozone Urbana, Bangalore's largest township. 170 acres located within five minutes from the international airport. Amenities that include a school, a hospital, a star hotel and more. Pay just $10,000 now and nothing till possession. Call 1-888-966-3631 for details. Snehitare, once again, a heartfelt gratitude to all our sponsors for supporting us through all these weeks, all these years, months <laughs> and years. Yes. Bengaluru um, Vice Karakraman Nadi Taradhan, Nimaanta, Proch Sahaneda, audience in the Haagunamke, financially help our sponsors. Yes. Thank you so much. And Snehitare, Vijaya Prakash Baghe Matarthi Divi and Vijayao Saiva Event Baghe Nu Matarthi Divi, Vand Vishya Raghu Helad Marth Bittro. Really? Really? ಬರೀ ನನ್ನ ಸಾಂಗ್ ಲಿಸ್ಟ್ ಕೇಳಿದ್ರು ಕೂತ್ಕೊಂಡು ಕೇಳೋಕ್ ಜಾಗ ಇರುತ್ತಾ ಸ್ವಾಮಿ ಆಡಿಟೋರಿಯಂ ಅಂತ ಇದೆ ಬಂದು ಕೋಣಿ ಅವ್ರಿಗೆ ದಾಟ್ ಈಸ್ ಫ್ಯಾಂಟಾಸ್ಟಿಕ್ ಬಟ್ ಅದಕ್ಕೆ ಟಿಕೆಟ್ ತಗೋಬೇಕಲ್ಲ ಟಿಕೆಟ್ ಅದನ್ನ ಹೇಳಕ್ ಬಂದೆ ನಾನು ಟಿಕೆಟ್ಸ್ ಆರ್ ರಿಯಲಿ ಸೆಲಿಂಗ್ ಫಾಸ್ಟ್ ಇಟ್ಸ್ನೇತರೆ ಸೊ ಮರಿಬೇಡಿ ಪ್ಲೀಸ್ castori media.com visit ಮಾಡಿ and grab your seats and your tickets howdo neevu nimma seats na nive choose markabodhu andre available irantha seatgalalli yava seat nimige beku adanna nive choose markabodhu um, castori media.com ge hodre alle ond link ide online ticket purchase madodike or you can reach out to any one of us gopi nanagli raghu ramya um, bindu mathava abhijit giri dharmalavalli any, anyone of us ಸೊ ಸ್ನೇಹಿತರೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀರಾ ಅಂತ ನಂಬ್ಕೊಂಡಿದ್ದೀವಿ ಹೆಚ್ಚಿನ ವಿವರಗಳಿಗೆ ಮತ್ತೊಮ್ಮೆ ಕಸ್ತೂರಿ ಮೀಡಿಯಾ ಡಾಟ್ ಕಾಮ್ನ ವಿಸಿಟ್ ಮಾಡಿ ಈಗ ವಿಜಯ್ ಪ್ರಕಾಶ್ ಅವ್ರನ್ನ ನಾವು ಲೈನ್ಗೆ ತಗೊಳ್ಳೋಣ ತೊಗೊಳ್ಳೋ ಮುಂಚೆ I would like to thank you ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಜೆಷನ್ಸ್ ನನ್ನೇ ಒಂದು ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿದ್ವಿ ನಿಮ್ಮ ಸಾಂಗ್ ಸಜೆಷನ್ಸ್ ಏನಿದೆ ಅಂತ ಕಳಿಸಿ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಆ ಸಾಂಗ್ ಸಜೆಷನ್ಸ್ ನೀವೇನು ಕಳ್ಸಿದ್ದೀರ ಹಾಗೆ ಕಂಪೇರ್ ಮಾಡಿ ನಾವು ಕೂಡ ಆರ್ಟಿಸ್ಟ್ಗಳಿಗೆ ಕೊಡ್ತೀವಿ ಆ್ಯಂಡ್ ಇಟ್ಸ್ ಅಪ್ ಟು ದ ಆಮ್ ಐ ಆಮ್ ಪ್ರೊಡ್ಯೂಷರ್ ಅದರಲ್ಲಿ ಕೆಲವು ಹಾಡುಗಳನ್ನಾದರೂ ತಗೊಳ್ತಾರೆ ಸೇರಿಸ್ಕೊಳ್ತಾರೆ ಅಂತ ನಾವು ಭಾವಿಸ್ಕೊಂಡಿದೀವಿ ನಾವು ವಿಥೌಟ್ ಫರ್ದರ್ ಅ ಡು ಲೆಟ್ಸ್ ಟೇಕ್ ವಿಜಯ್ ಪ್ರಕಾಶ್ ಆನೆಯರ್ ಅವ್ರಿಗೆ connect ಮಾಡ್ತಾ ಇರ್ಬೇಕಾದ್ರೆ ವಿಜಯ ಪ್ರಕಾಶ್ ಅವರ ಇನ್ನೊಂದು ಮಧುರಾದ ಗೀತನಕ್ಕೆ ಯೆಸ್ ಭೋಷ್ ಅಂಬೋ ಕೇಳಿದ್ವಿ ಅಂಡ್ ದಿಸ್ ಇಸ್ ಅನದರ್ ಯೂನೀಕ್ ಅಂಡ್ ಡಿಫ್ರೆಂಟ್ ಸಾಂಗ್ ಅವ್ರ ವರ್ಸಿಟಾಲಿಟಿ ಏನು ಅಂತ ಗೊತ್ತಾಗುತ್ತೆ ಕೇಳಿ ಆಫ್ಟರ್ ಅ ಕ್ಲಾಸಿಕಲ್ ಹೆದರ್ ಬ್ಯೂಟಿಫುಲ್ ಸಾಂಗ್ the like तिया तडियवा परिया ना काडेनु कलेवा सनिह दक्षणावा मौनद स्वरवान कूडीडुवेनु श्रावण कलेदु ऑल राइट ಸ್ನೇಹಿತರೇ ಬೆಂಗಳೂರು ವಾಯ್ಸ್ ಬಳಗದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತ ವಿಜಯ್ ಪ್ರಕಾಶ್ Welcome Na sir, Good Good morning. Good morning. Good morning. Vijay Prakash. <laughs> we, are look, we are all looking forward ನಮ್ಮೂರಿನ್ ಜನ ನಿಮ್ಗೋಸ್ಕರ ಬಹಳ ಕಾತುರದಿಂದ ಕಾಯ್ತಾ ಇದಾರೆ ಕನ್ನಡ ಮೆಗಾ ಕಾನ್ಸರ್ಟ್ ಬೈ ವಿಜಯ್ ಪ್ರಕಾಶ್ ಸರ್ ಅದೇ ರೀತಿ ನಾನು ಕೂಡ ಕಾಯ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮವರು ಅಲ್ಲಿಂದ ಇಲ್ಲಿ ಬಂದು ನೀವೆಲ್ಲರೂ ಇಲ್ಲಿ ಬದುಕ್ತಾ ಇದ್ದೀರಾ ಬೆಳಗ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಬಹಳ ನೆಚ್ಚಿನ ಕನ್ನಡ ಚಿತ್ರ ಸಂಗೀತವಾಗಲಿ ಅಥವಾ ಕನ್ನಡ ಸಂಗೀತ ಅಂತ ಹೇಳ್ಬೋದು ಯಾಕೆಂದ್ರೆ ಬಗೆ ಬಗೆಯ ಪ್ರಕಾರಗಳಿದೆ ಸೊ ಎಲ್ಲವನ್ನು ಹೇಗೆ ಒಂದು ಆವತ್ತು ನವೆಂಬರ್ ಐದನೇ ತಾರೀಕು ಸಂಜೆ ಒಂದು ಲೈವ್ ಆರ್ಕೆಸ್ಟ್ರಾ ಜೊತೆ ಎಮ್ ಡಿ ಪಲ್ಲವಿಯವ್ರ ಜೊತೆ ಹೇಗೆ ನಿಮ್ಮೆಲ್ಲರಿಗೂ ನಿಮ್ಗೆ ಇಷ್ಟವಾದಂತಹ ಹಾಡುಗಳನ್ನು ತಲುಪಿಸಬಹುದು ಅನ್ನೋ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದೀವಿ ಅದು ನಿಮ್ಗೂ ಗೊತ್ತು ಖಂಡಿತ ಕಡೆಯಿಂದ ಈ ಉತ್ಸಾಹದ ಬುಗ್ ಚಿಮ್ಮಿ ಒಟ್ಟಿಗೆ ಬಂದು ಸೇರಿದಾಗ ಒಂದು ಯಾವ ರೀತಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಕ್ಕೆ ಒಂದು ಕುತೂಹಲ ಉಂಟಾಗ್ತಾ ಇದೆ ಕ್ಯೂರಿಯಿಟಿ ಹೀಗೆ ಇರಲಿ ಇನ್ನು ವಾರದಲ್ಲೇ ಅದು ತಣ್ಸೋದಕ್ಕೆ ಈವೆಂಟ್ ಬಂದೇ ಬಿಡ್ತು ನಮ್ಮ ಮುಂದೆ ಸೊ ಫ್ಯಾಂಟಾಸ್ಟಿಕ್ ವಿಜಯ್ ನಿಮ್ಮ ಮುಂಚೆ ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಆಗಲಿಲ್ಲ ಸೊ ಅಲ್ ಗಿವ್ ಎ ವೆರಿ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮ ನಾವು ಮಾಡ್ಕೊಂಡಿರೋದು ನಮ್ಮ ಗ್ಲೋಬಲ್ ಕನ್ನಡಿಗರು ಏನಿದ್ದಾರೆ ಜಗತ್ತಿನ ನಾನಾ ಭಾಗದಲ್ಲಿ ಕನ್ನಡಿಗರೇನಿದ್ದಾರೆ ಅವರಿಗೆ ಇರೋವಂಥ ಕನಸನ್ನು ಅವರು ಪರಿಸ್ಯೂ ಮಾಡಲಿ ಅದಕ್ಕೊಂದು ಕನಸನ್ನು ನನಸಾಗತ್ತ ಒಂದು ಹೆಜ್ಜೆ ಇಡಲಿ ಅಂತ ಹೇಳಿಬಿಟ್ಟು ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ್ಯಂಡ್ ಯು ಬೀಯಿಂಗ್ ಹ್ಯೂರ್ ವಿತಾಸ್ ಆ್ಯಸ್ ಪಾರ್ಟ್ ಆಫ್ ಬೆಂಗಳೂರು ಬಾಯ್ಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಯಾಕಂದರೆ ನೀವು ಕೂಡ ಒಂದು ಮಾಡಸ್ಟ್ ಬ್ಯಾಕ್ ಗ್ರೌಂಡಿಂದ ಬಂದು ಇವತ್ತೇನು ಸಾಧನೆಗಳನ್ನು ಮಾಡಿದ್ದೀರಾ ಇಡೀ ಒಂದು ಕತೆ ನಮ್ಮ Singing aspirants. ಬರೀ ಸಿಂಗಿಂಗ್ ಅಷ್ಟೇ ಅಲ್ಲ ಬೇರೆ ಯಾವ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಬೇಕು ಅಂತ ಇದರೋ ಅವರಿಗೆಲ್ಲಾನು ಒಂದು ಮಾದರಿ So, ಸೊ ಆ ನಿಟ್ಟಿನಲ್ಲಿ ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನ ಅಥವಾ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ವಿಜಯ್ ಪ್ರಕಾಶ್ ನಮ್ಮೊಟ್ಟಿಗಿದ್ದಾರೆ ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ಕಾಲ್ ಮಾಡಿ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋ ಐದು ಒಂದು ಸೊನ್ನೆ ಏಳು ಏಳು ಸೊನ್ನೆ ಒಂದು ಐದು ಐದು ಸೊನ್ನೆ ತೊಂಬತ್ತನೇ ಎಪಿಸೋಡ್ ಕಾರ್ಯಕ್ರಮ ನಿಮಗೋಸ್ಕರ ಸೊ ವಿಜಯ್ ಮೊಟ್ಟ ಮೊದಲನೇದಾಗಿ ನೀವು ಇಷ್ಟು ಫ್ರೀಕ್ವೆಂಟಾಗಿ ಯು ಎಸ್ಗೆ ಬರ್ತಾ ಇದ್ದೀರಾ ಜನರ ನಿಮಗೆ ಮತ್ತೆ ಮತ್ತೆ ಬಾರಿ ಬಾರಿ ನಿಮ್ಮನ್ನು ಕರೆಸ್ಕೊಳ್ಳೋಂಗ್ ಮಾಡ್ತಾ ಇದೆ ಅದು ಡಿಸ್ಟೆನ್ಸ್ ನೋಡಿದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಹೆಂಗನ್ಸುತ್ತೆಲ್ ಮಾಡಿ ಮಾಡಿ ಸುಸ್ತು ಅನ್ಸುತ್ತಂಡ್ ಹೋಮ್ ಅಂತರ್ ಲಿಟಲ್ ಮೋರ್ ಅಬೌಟ್ ತಲುಪಿಸ್ತಾ ಇದೇ ನಮ್ಗೆ ಶಕ್ತಿ ಸರ್ ಅಂದ್ರೆ ಆ ಒಂದು ಗಳಿಗೆಗೋಸ್ಕರ ಆ ಒಂದು ಕ್ಷಣಗಳು ಆ ಬಹಳ ಮಧುರವಾದ ಕ್ಷಣಗಳು ಅದನ್ನ ಪಡಿಲಿಕ್ಕೆ ಅಮೇರಿಕಾ ಏನ್ ಸರ್ ಚಂದ್ರಲೋಕಕ್ಕೆ ಹೋಗ್ತೀವಿ ಸರ್ ಮತ್ತೆ ಇನ್ನೊಂದು ಕಲಾವಿದನ ಅದೊಂದು ಧರ್ಮ ಅಂದ್ರೆ ಅವನು ಜನರನ್ನ ತಲುಪಲಿಕ್ಕೋಸ್ಕರನೇ ಅವನು ಆಸೆ ಪಡ್ತಾನೆ ಎಕ್ಸಾಕ್ಟ್ಲಿ ಕಲಾವಿದನ ಧರ್ಮ ಸೊ ಆ ತಲುಪೋ ಪ್ರಯತ್ನದಲ್ಲಿ ಇದು ಬಹಳ ಸಣ್ವಿಷ ಸರ್ ಟ್ರಾವೆಲ್ ಅನ್ನೋದು ಆದ್ರೆ ಇದ್ರಲ್ಲಿ ಏನಂದ್ರೆ ಅನಗಿ ಪ್ರಯಾಣ ಅನ್ನೋದು ಒಂದು ಏನು ಒಂದು ದೊಡ್ಡ ವಿಷಯ ಅನ್ಸಲ್ಲ ಆದ್ರೆ ನನ್ನ ಪರಿವಾರದಿಂದ ಆವಾಗವಾಗ ನಾನು ದೂರ ಇರಬೇಕಲ್ಲ ಅದು ಸ್ವಲ್ಪ ಒಂದು ಒಂದು ಬಹಳ ಕಷ್ಟಕರವಾದಂತಹ ವಿಷಯ ಈಗ ಈ ವರ್ಷನೇ ಇದನ್ನ ನಮ್ಮ ನಾಲ್ಕನೇ ಟ್ರಿಪ್ಪು ಬರೀಕಾಗೆ ಈ ಬರೋ ಇಪ್ಪತ್ಮೂರನೇ ತಾರೀಕು ನಾನು ಅದೇ ಶಾಬು ಕಾಲೇಜ್ ತೆಲುಗು ಕಾರ್ಯಕ್ರಮವನ್ನು ನೀಡ್ತೀನಿ ನವೆಂಬರ್ ಐದನೇ ತಾರೀಕು ಕೇವಲ ಕನ್ನಡ ಹಾಡುಗಳ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ ಹೀಗೆ ಬಂದು ಹೋಗೋದು ಕಳೆದ ಆಗಸ್ಟ್ ಹದಿನೈದನೇ ತಾರೀಕು ಕಳೆದ ಆಗಸ್ಟ್ ಹದಿನೈದನೇ ತಾರೀಕು ನ್ಯೂಯಾರ್ಕ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎ ಆರ್ ರೆಹಮಾನ್ ಜೊತೆ ಕಾರ್ಯಕ್ರಮವನ್ನು ನೀಡಿದೆ ಅದೇನಂದ್ರೆ ಆ ಒಂದು ಗಳಿಗೆ ನಾನು ಹೇಳ್ದಂಗೆ ಬಹಳ ಮಧುರ ಪರಿವಾರದಿಂದ ದೂರ ಇರ್ತೀನಿ ಬಟ್ ಥ್ಯಾಂಕ್ಸ್ ಟು ಟೆಕ್ನಾಲಜಿ ಒಂದು ಈಗ ಈಗೆಲ್ಲ ಸುಮ್ನೆ ಒಂದು ಬಟನ್ ಒತ್ತೆ ವಿಡಿಯೋ ಮೂಲಕ <laughs> uh, so that is uh, an exciting ಟೆಕ್ನಾಲಜಿ ಸ್ವಲ್ಪ ಹೆಲ್ಪ್ ಮಾಡಿದೆ ಕೊರತೆ ಮಟ್ಟಿಗೆ ಸಂಪೂರ್ಣ ನಿವಾರಿಸ ಆಗುದಿಲ್ಲ ಆದ್ರೆ ನಿಮ್ ಫ್ಯಾಮಿಲಿ ಇಲ್ಲಿ ನಿಮ್ ಜೊತೆ ಟೂರಿಂಗ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ they can be part of the tour. ಪಾರ್ಟ್ so, um... Um, we do have a caller on air, Let's, why don't we go to the caller? Welcome to Bangalore Voice. Who are you talking about? Anand. What are you doing? Namaskar Anand. Vijay Prakash. Haley. Matadi. One-Nil oh, sir. Uh, Namaskar Vijay Prakash. Nah, no, oh. Last time you came to visit the city, I met you there. Oh, Namaskar. Uh, hu, uh, Namaskar. Uh, Namaskar. When you are talking about the same language, I'm going to see the same language. ಈಗಿನ ಸಾಹಿತ್ಯ ಕನ್ನಡ ಸಾಹಿತ್ಯ ಹಾಡುಗಳ ಸಾಹಿತ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಕನ್ನಡದಲ್ಲಿ ಆರು ಜನ ಏನು ಅಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಇದೀವಿ ಅಂತ ಒಳ್ಳೆ ಸಾಹಿತ್ಯ ಅದೆ ಆದ್ರೆ ಕೆಲವು ಹಾಡುಗಳನ್ನ ಹೇಳುವಾಗ ನಿಮ್ಗೆ ಮುಜುಗರ ಆಗತ್ತಾ ಇಲ್ಲ ಒಳ್ಳೆ ಸಾಹಿತ್ಯ ಕೊಡ್ತಾ ಇದೀರಾ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಹೇಳಿ ನಾನು ಐಕ್ಸರ್ ಆಫ್ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಸರ್ ಏನಾದ್ರೆ ಸರ್ ಒಂದು ಮನರಂಜನೆ ಅನ್ನೋ ಒಂದು ವಿಭಾಗ ಬಂದಾಗ ಅದರಲ್ಲಿ ಕೇವಲ ಒಂದೇ ಗೆಳೆಯಿರೋಲ್ಲ ಅದು ಹಲವಾರು ಬಗೆಗಳಿರುತ್ತೆ ಅಂದ್ರೆ ಕೇಳುಗನಿಗೆ ಕೇಳುಗನಲ್ಲಿ ಪ್ರಾವು ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಗೆ ಯಾಕೆ ಇಷ್ಟು ಪ್ರಕಾರಗಳಿವೆ ಅಂದರೆ ಕೇಳುಗ ಒಬ್ಬೊಬ್ಬರಿಗೂ ಒಂದೊಂದು ಅಭಿರುಚಿ ಇರುತ್ತೆ ಕೆಲವನ್ಗೀಗ ಈಗ ಇತ್ತೀಚೆಗೆ ಕೂಡ ಬಹಳ ಉತ್ಕೃಷ್ಟವಾದಂತಹ ಸಾಹಿತ್ಯ ಕೂಡ ಬರ್ತಾ ಇದೆ ಅಂದರೆ ಹಾಡನ್ನ ಅಹ್ ಕೇಳಿ ಅನ್ನ ಅದನ್ನ ಆನಂದಿಸುವವರು ಕೂಡ ಸಾಕಷ್ಟು ಜನ ಇದ್ದಾರೆ ಜಯಂತ್ ಕಾಯ್ಕಿನಿ ಅವರು ಇತ್ತೀಚೆಗೆ ಬರೆದಂತಹ ಒಂದು ಹಾಡು ಆ ಅತಿ ಅದ್ಭುತ ಅದೇ ಈಗ ಇದರಲ್ಲಿ ನೀವು ನೋಡಿದ್ರೆ ಕೋಟಿ ಗೊಬ್ಬಾದಲ್ಲಿ ಸಾಲು ತಿಲ್ಲವೇ ಬಹಳ ಸರಳವಾಗಿದ್ರು ಕೂಡ ಅಷ್ಟು ಮಧುರವಾಗಿರುತ್ತೆ ಅದೇ ಅದೇ ಆಲ್ಬಮ್ ಅಲ್ಲಿ ಅದೇ ನಾಗೇಂದ್ರ ಪ್ರಸಾದ್ ಅವರು ಕೋಟಿ ಗೊಬ್ಬ ಕೋಟಿ ಗೊಬ್ಬ ಅಂದ್ರೆ ಈಗ ಎರಡು ಹಾಡುಗಳನ್ನ ಕೇಳಲಿಕ್ಕೆ ಜನರಿದ್ದಾರೆ ಈ ನಮ್ದು ಒಬ್ಬ ಒಬ್ಬ ಎಂಟರ್ಟೈನರ್ ಆಗಿ ಪ್ರಾಮಾಣಿಕ ಪ್ರಯತ್ನ ಏನಂದ್ರೆ ಎಲ್ಲರನ್ನೂ ಮನರಂಜಿಸುವ ಪ್ರಯತ್ನ ಹೇಗೆ ಪ್ರಾಮಾಣಿಕವಾಗಿ ಮಾಡಬಹುದು ಅನ್ನೋದು ಕೆಲವೊಮ್ಮೆ ಇರುತ್ತೆ ನಾನು ನಿಮ್ಮ ನಿಮ್ಮ ಪ್ರಶ್ನೆಯಲ್ಲಿ ಅಫ್ಕೋರ್ಸ್ ಒಂದು ಒಂದು ಒಳಗಡೆ ಒಂದು ಪ್ರಶ್ನೆ ಅಡಗಿದೆ ಅದು ಏನಂದರೆ ಕೆಲವೊಮ್ಮೆ ಬಹಳನೇ ಸಾಹಿತ್ಯ ಒಂದು ಏನೋ ಒಂದು ಲಕ್ಷಣವಾಗಿರೋದಿಲ್ಲ ಅಂತ ಹೇಳಿದ್ರೆ ಅಂಥ ಪ್ರಸಂಗಗಳು ಕೆಲವೊಮ್ಮೆ ಬರುತ್ತೆ ನಾನು ವೈಯಕ್ತಿಕವಾಗಿ ಆದಷ್ಟು ನನ್ನ ಒಂದು ಇದರಲ್ಲಿ ಕರಿಯರ್ಲ್ಲಿ ಬರೋ ಹಾಡುಗಳನ್ನು ಪ್ರಾಮಾಣಿಕವಾಗಿ ಹಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಬಟ್ ನಾನು ಕೂಡ ಒಂದು ಎರಡು ಹಾಡುಗಳು ಬಹಳ ಆ ಸಾಹಿತ್ಯದಲ್ಲಿ ಒಂದು ಏನಂದರೆ ಸಾಹಿತ್ಯ ಭಾವನೆಗಳು ಹಿಂದೆ ಇರೋ ಭಾವನೆಗಳು ಕೆಲವೊಮ್ಮೆ ಅಷ್ಟು ಸಾಮಾಜಿಕ ಸಾಮಾಜಿಕವಾಗಿ ಸಮರ್ಪಕವಾಗಿರೋದಿಲ್ಲ ಸೊ ಆ ಭಾವನೆಗಳನ್ನ ಹೇಗೆ ದೂರ ಇಡಬಹುದು ಪ್ರಯತ್ನ ಮಾಡಿದ್ದೀನಿ ಕೆಲವೊಮ್ಮೆ ಕೆಲವು ಹಾಡುಗಳನ್ನು ನಾನು ದಯವಿಟ್ಟು ಕ್ಷಮಿಸಿ ಇದು ನಾನು ನನ್ನ ಕೈಲಿ ಹಾಡಕ್ಕೆ ಆಗೋದಿಲ್ಲ ಸಾಹಿತ್ಯ ಯಾವತ್ತೂ ಚೆನ್ನಾಗಿ ಇರುತ್ತೆ ಹಿಂದಿನ ಭಾವನೆ ನೀವೇನ್ ಇಡ್ತೀರಾ ಅನ್ನೋದೇ ವಿಷಯ ಭಾವನೆ ಕೆಟ್ಟಾಗ ನಾವು ಸ್ವಲ್ಪ ಅದರಿಂದ ದೂರ ಹೊರಟೋಗ್ತೀರಿ ಬಟ್ ಅದರ್ವೈಸ್ ಐ ಥಿಂಕ್ ಓವರ್ ರೈಟ್ ನಾವು ನಾನು ಹೇಳಬಲ್ಲೆ ಸರ್ ನಾನು ಕರ್ನಾ ಕನ್ನಡ ಸಂಗೀತ ಒಂದು ಏನು ಇಂಡಸ್ಟ್ರಿ ಇದೆ ಅದು ಬಹಳ ಶ್ರೀಮಂತಗೊಳ್ತಾ ಇದೆ ಅದು ಅಂದ್ರೆ ಶ್ರೀಮಂತವಾಗಿತ್ತು ಅದು ಒಂದು ನೀವು ಉದಯ್ ಶಂಕರ್ ಅವರ ಕಾಲದಲ್ಲಾಗ್ಲಿ ಅಣ್ಣ ಅವರ ಕಾಲದಲ್ಲಾಗ್ಲಿ ಫಾರ್ ಎಕ್ಸಾಂಪಲ್ ಹಂಸಲೇಖ ಅವರ ಕಾಲದಲ್ಲಾಗ್ಲಿ ಕೂಡ ಬಹಳ ಒಂದು ಹೈ ಸ್ಟ್ಯಾಂಡರ್ಡ್ಸ್ ಬಟ್ ದೆರ್ ವಸ್ ಆಲ್ವೇಸ್ ಬಿನ್ ಅ ಚೇಂಜ್ ಅಂದ್ರೆ ಅದರ ವೆರೈಟಿ ಬರ ಬರಕ್ ಶುರುವಾಯ್ತು ಆಯ್ತು ಹೌದು ಆಮೇಲೆ ಜೈನ್ ಈಗ ಜೈಂತ ಕಾಯಕಿರಿ ಅವರ ಒಂದು ಟ್ರೆಂಡ್ ನಾಗೇಂದ್ರ ಪ್ರಸಾದ್ ಅವರಾಗ್ಲಿ ಕವಿರಾಜ್ ಅವರಾಗ್ಲಿ ಈ ರೀತಿ ಹೊಸ ಹೊಸ ಯೋಗರಾಜ್ ಬಟ್ ಸರ್ ಬಹಳ ಒಂದು ಹ್ಯೂಮರ್ ಒಳಗಡೆ ವೇದಾಂತ ಇಟ್ಟಿರ್ತಾರೆ ನೋಡ್ಬಿಟ್ರೆ ಈಗ ಖಾಲಿ ಕ್ವಾರ್ಟರ್ ಬಾಟ ನೀವು ನೋಡಕ್ಕೆ ಹಂಗಿರತ್ ಸರ್ ನೀವು ಸಾಹಿತ್ಯದ ಆಳ್ ಆಳಕ್ ಹೋಗಿ ಲವ್ ನವಳಿ ಜವಳಿ ಮದ್ವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಾಗ ಅಂದ್ರೆ ಇವತ್ತಿನ ಒಬ್ಬ ಮಿಡಿಲ್ ಕ್ಲಾಸ್ ಅಲ್ಲಿರೋ ವ್ಯಕ್ತಿ ಮದ್ವೆ ಮಾಡ್ಕೋಬೇಕು ಅಂತ ಅವನಿಗೂ ಆಸೆ ಇರುತ್ತೆ ಮಕ್ಳಾಗ್ಬೇಕು ಅಂತ ಅವನಿಗೂ ಆಸೆ ಇರುತ್ತೆ ಮದುವೆ ಮಕ್ಕಳ ಆದ್ಮೇಲೆ ಸಂಸಾರ ನಡೆಸೋದು ಒಂದು ಸುಲಭ ಅಲ್ಲ ಅಂದ್ರೆ ಒಂದು ಆರ್ಥಿಕವಾಗಿ ಅವನಲ್ಲಿ ಆ ಇಲ್ಲದೆ ಹೋದ್ರೆ ಜೀವನ ಅನ್ನೋದು ಎಷ್ಟು ಕಷ್ಟವಾಗಿದೆ ಅನ್ನೋದನ್ನ ಹೇಳ್ತಾ ಇದಾರೆ ಅವರು ಹೌದು ನೋಡಬೇಕಷ್ಟು ಹೌದು ಸಮರೈಸ್ ಮಾಡಬೇಕಂದ್ರೆ ಒಂದು ಒಂದು ರೀಸನಬಲ್ ಬೌಂಡ್ರಿನಲ್ಲಿ ಇರೋವರೆಗೂ ಒಂದು ಒಂದು ಚೌಕಟ್ಟಿನಲ್ಲಿ ಸಾಹಿತ್ಯದ ಬಗ್ಗೆ ಅಂದ್ರೆ ಹೆಚ್ಚಿನ ಜಜ್ಮೆಂಟ್ ತೋರಿಸಿದ್ರೆ ಆಸ್ ಅನ್ ಆರ್ಟಿಸ್ಟ್ ಯು ವಿಲ್ ಟ್ರೈ ಟು ಡೂ ಜಸ್ಟಿಸ್ ಟು ದ ಸಿಂಗಿಂಗ್ ಇಟ್ ಎರಡನೇದು ಇವತ್ತಿಗೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕ್ಲಾಸ್ಗೂ ಮಾಸ್ಗೂ ಬೇಕಾದಂತಹ ಎಲ್ಲ ಅಂಶಗಳು ಅಡಿಗೆ ಇಟ್ಸ್ ಇಟ್ಸ್ ಸ್ಟಿಲ್ ರಿಚ್ ಅದನ್ನು ಕೇಳಿ ನಮ್ಗೆ ಖುಷಿ ಆಗ್ತಾ ಇದೆ Uh, there are a couple of more callers. Let's take them right away. Welcome to Bangalore Voice. Who is speaking? I am Srikanth. I am speaking in Fresno. Namaskara, Srikanth. Vijay or I darei. Sure. Hello, Srikanth. Hi, uh, Vijay. Sir, namaskara, Srikanth. Uh, uh, Vijay, sir. Namaskara. Namaskara. How are you, sir? Yes, I am speaking in Fresno. I am speaking in Fresno. Where are you from? In Karnat. In uh, Karnat. Where are you from? ನಾನು ಬೆಂಗಳೂರು ಬಟ್ ನಾವು ಹುಟ್ಟಿದ್ದೆಲ್ಲ ಮೈಸೂರು ವಿದ್ಯಾರಣ್ಯಪುರ ಜಿ ಟಿ ಆರ್ ಮಸಾಲೆ ದೋಸೆ ಕಾರ್ನ್ಫ್ಲೆಕ್ಸ್ ಹಾಲತ್ತು ಹಾಲು ಹಾಕೊಂಡು ತಿನ್ಬೇಕು ಜಿ ಟಿ ಆರ್ ಮಸಾಲೆ ದೋಸೆ ನೆನೆಸ್ಬಿಟ್ರಿ ಹೇಳಿ ಸರ್ ಅದೇ ತುಂಬಾ ಸಂತೋಷ ಸರ್ ಇಲ್ಲಿ ಬರ್ತಿರೋದು Uh, we are uh, really looking forward uh, to your uh, vijayotsava festival uh, in uh, uh, freemont sir shrikant fresno inda esnalu karkon bartaidira sir sumar ondo aidar jana bartaidare okay yeah and uh, they are all uh, looking forward uh, nimma uh, program ge kandita bani vijay just to let you know fresno is quite far off alinda ondo thanda bartarudu its its your uh, Singing that's pulling them here. Exactly. Halli. Halli consider is ಬೆಂಗ ನಿಮ್ಮ ಈ ಒಂದು ಪ್ರೀತಿಗೆ ನಾನು ಸದಾ ತಲೆಬಾಗುವೆ ಏನಂದ್ರೆ ಈ ಒಂದು ಕ್ಷಣದಲ್ಲಿ ನೀವು ಈ ಪ್ರಷಯಾಪಿಸಿರೋದ್ರಿಂದ ಕಸ್ತೂರಿ ಮೀಡಿಯಾ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದ್ರೆ ನಾನೇನೋ ಬರಬೇಕು ಹಾಡ್ಬೇಕು ಅಂತ ಆಸೆ ಇಟ್ಕೊಳ್ಳೋದ್ ಒಂದಾದ್ರೆ ನೀವುಗಳು ಹಾಡನ್ ಕೇಳಬೇಕು ಅಂತ ಆಸೆ ಇಟ್ಕೊಳ್ಳೋದ್ ಒಂದಾದ್ರೆ ಇದನ್ನೆಲ್ಲ ನಿರ್ವಹಿಸೋದಿದೆಯಲ್ಲ ಸರ್ ಜನರನ್ನ ಇದೆಲ್ಲ ಇದು ಒಂದು ಆರ್ಗ ಆರ್ಗನೈಸ್ಡ್ ಆಗಿ ಈ ವಿಷಯವನ್ನು ಮಾಡೋದೇನಿದೆ ಅದು ಬಹಳ ಕಷ್ಟಕರವಾದಂತಹ ವಿಷಯ ಅದನ್ನ ನೀವು ಇಲ್ಲಿ ಬೇರೆಯಾದಲ್ಲಿ ಕಸ್ತೂರಿ ಅವರು ಅಷ್ಟೊಂದು ಪ್ರೀತಿಯಿಂದ ನಮ್ಮ ಕನ್ನಡಿಗರಿಗೆ ನಾವು ಒಂದು ವಿಶೇಷವಾಗಿ ಕನ್ನಡ ಕಾರ್ಯಕ್ರಮವನ್ನು ನೀಡಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಅದು ಬಹಳ ನಾವೆಲ್ಲರೂ ಮೆಚ್ಕೋಬೇಕು ಹಾಗಾಗಿ ನಾನೇನಂದ್ರೆ ನಿಮ್ಮೆಲ್ಲರಲ್ಲೂ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ನೀವೆಲ್ಲರೂ ನೀವು ಬರ್ತಾ ಇದ್ರೆ ಬಹಳ ಸಂತೋಷ ನೀವೆಲ್ಲರೂ ನಿಮ್ಮ ಪರಿವಾರ ಸಮೇತರಾಗಿ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಯಾಕೆ ಈ ಒಂದು ಪ್ರಯತ್ನ ಏನಿದೆ ಇದು ಬರೀ ನಿಮಗೋಸ್ಕರ ನಾವು ಮಾಡ್ತಾ ಇರೋದ್ರಿಂದ ದಯವಿಟ್ಟು ನೀವೆಲ್ಲರೂ ಬಂದ್ರೆ ಈಗಾಗಲೇ ನನಗೆ ಭಾಳ ಆಮ್ ವೆರಿ ಹ್ಯಾಪಿ ದ ಟಿಕೆಟ್ ಸೇಲ್ಸ್ ಹ್ಯಾಬಿನ್ ಎಕ್ಸ್ಟ್ರಾಡಿನರಿ ಅಂತ ಕೇಳ್ಪಟ್ಟೆ ಸೊ ಮಿಕ್ಕ ಕೆಲವು ಉಳಿದ ಸೀಟ್ಗಳು ಕೂಡ ತುಂಬಿ ಹೋಗಿ ಹಾಲ್ ಅಲ್ಲಿ ಎಲ್ ಕಂಡಾಗ ನಮ್ಮ ಪ್ರಯತ್ನ ಎಲ್ಲ ಸಫಲವಾಯ್ತು ಅಂತ ಅನ್ಸುತ್ತೆ ಪ್ರಶ್ನೆ ಇತ್ತೋರ್ ಅದೇ ನಮ್ಗೆ ಸ್ವಲ್ಪ ಕನ್ನಡ ಹಳೆ ಹಾಡ್ ಎಸ್ ಪಿ ಕೇಳಬೇಕು ಅಂತ ಬಹಳ ಆಸೆ ಇದೆ ಸರ್ ನಿಜ ಹೇಳಬೇಕು ಅಂದ್ರೆ ಇಲ್ಲ ನಿಜವಾಗು ಕೂಡ ಒಂದು ಏನಾಗಿದೆ ಅಂದ್ರೆ ನಾವು ಓಕೆ ಇದು ಹಾಡ್ಬೇಕಾ ಅದ್ ಹಾಡ್ಬೇಕಂತ ಒಂದು ಹಾಕೊಂಡ್ರೆ ಮೂರು ಗಂಟೆಗಳ ಕಾರ್ಯಕ್ರಮ ಅಲ್ಲ ಸರ್ ಮೂರು ವರ್ಷದ ಕಾರ್ಯಕ್ರಮ ಬಗ್ಗೆ ಒಂದು ಮೂರ್ ಸಾವಿರ ಹಾಡುಗಳಿದೆ ಸರ್ ಸುಂದರವಾದ ಹಾಡು ಅದನ್ನ ಫಿಲ್ಟರ್ ಮಾಡಿ ಮಾಡಿ ಮಾಡಿ ಮಾಡಿ ಎಲ್ಲಾ ಆಕ್ಟ್ರಸ್ ಹಾಡು ಎಲ್ಲಾ ಕಾಲದ ಹಾಡು ಹಳೆ ಹಾಡು ಹೊಸ ಹಾಡು ಮೆಲಡಿ ಹಾಡು ಡಾನ್ಸ್ ಮಾಡೋ ಹಾಡು ಈ ರೀತಿ ಎಲ್ಲ ಒಂದು our level best to filter And get the best So, hopefully, we'll, we'll be able to satisfy your uh, other requests. I think that I'm a hard one. I don't think that there are thousands of people out there. They taste it. Oh, sir. But you know, that the beauty of... Uh, uh, the beauty of uh, the Hale-Hard beauty is there. I think that I'm a fan of Hale-Hard fans. Uh, <laughs> <Yeah. So laughs> I really enjoy it. If you perform in the VED game, the Hard guys are amazing. So, the Hale-Hard guys... ಆ ವಿಷಯದ ಬಗ್ಗೆ ಏನು ಯೋಚಿಸಬೇಡಿ ಹೇಳಿದಂಗೆ ನೀವು ಎಲ್ಲ ಕಡೆ ಹದಿನಾರು ಕೇಳ್ತೀರಾ ಹದಿನಾರು ಅಂತೀವಿ ಅಂತ ಇನ್ಫ್ಯಾಕ್ಟ್ ಕನ್ನಡ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ವಿಜಯ ಅವರ ಮನದಾಳದ ಇಚ್ಛೆ ಅದಕ್ಕೋಸ್ಕರ ನಮ್ಮ ನಮ್ಮ ಶ್ರೋತೃಗಳ ಪರವಾಗಿ ಕಸ್ತೂರಿ ಮೀಡಿಯಾದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ವಿಜಯ ಪ್ರಕಾಶ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಶ್ರೀಕಾಂತ್ ಕಾಲ್ ಮಾಡಿದ್ದಕ್ಕೆ to Bangalore Voice. Namaskara. <laughs> Hello. Hello. Let's drop that. Okay. Sorry. ವೆಲ್ಕಮ್ ಟು ಬೆಂಗ್ಳೂರ್ ವಾಯ್ಸ್ ಯಾರು ಮಾತಾಡ್ತಿರೋದು call. ಯಾರು ಮಾತಾಡ್ತಾ ಸಾರಿ ಯಾರ್ದು ಕಾಲ್ ಡ್ರಾಪ್ ಆಯ್ತು ಖಂಡಿತ ಕಾಲ್ ಮಾಡಿ ಕಾಲ್ ಮಾಡ್ಬೇಕಾದ ಸಂಖ್ಯೆ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಒನ್ ಫೈವ್ ಫೈವ್ ಜೀರೋಲ್ಕ Welcome to Bangalore Voice. ಮಾತಾಡ್ತಾ ಇದರಾ ಪ್ರಿಯಾ ಅಂತ ಡ್ಯಾನ್ವಿಲ್ಮಸ್ಕಾರಲಿ ಹೊಸ ಊರಿಗೆ ನಾವು ಕೃಷ್ಣಮೂರ್ತಿಪುರ ಹುಟ್ಟಿ ಬೆಳೆದಿದ್ದು ನೀವು ಮೋಸ್ಟ್ಲಿ ವಿದ್ಯಾರಣ್ಯಪುರಂ ಅಂತೆಲ್ಲ ಓದ್ದೆಲ್ಕು ಅವರ್ ನೋಡಬೇಕು ಅಂತ ಕಾದಿರೀವಿ ಅಂದ್ರೆ ಅಣ್ಣ ಅವ್ರದ್ದು ಹುಟ್ಟಿದಾರೆ ಹಾಡು ಹೇಳಬೇಕು ಅಂತ ರಿಕ್ವೆಸ್ಟ್ ಅಷ್ಟೇ ಪ್ಲೀಸ್ ಟ್ರೈ ಮಾಡಿಂಗ್ ಹಾಡು ಇವತ್ತಿನವರೆಗೂ ಯಾವ ಕನ್ನಡ ಕಾರ್ಯಕ್ರಮ ಇಲ್ಲ ಅದು ಬೈ ಡಿಫಾ ಹುಟ್ಟಿದಾರೆ ಅಲ್ಲಿ ಹಾಗಾಗಿ ನಮ್ಮ ಮೈಸೂರು ಹೆಸರು ಸಖತ್ತು ಪ್ರೌಡ್ ಆಗತ್ತೆ ನಿಮ್ಮನ್ನ ನಾವು ಮೈಸೂರವ್ರು ಅಂತ ಹೇಳ್ಕೊಳಕ್ಕೆ ಮಚ್ ಮೊದಲೇ ಎಲ್ಲ ಕಡೆ ಪ್ರಜ್ವಲಿಸ್ತಾ ಇರೋ ಮೈಸೂರು ಹೆಸರಿಗೆ ಇನ್ನೂ ಹೆಚ್ಚಿನ ಶಾಂತ ಅನ್ಕೊಟ್ಟಿದ್ದಾರೆ ಶಾಂತರೇ ಕಾಣ್ ವಿಜಯ್ ಪ್ರಕಾಶ್ ನಾನು ಮೈಸೂರು ನಿಮ್ಗು ಶಾನ್ ಗಷ್ಟೊಂದು ರೆಸೆಂಬ್ಲೆನ್ಸ್ ಇದೆಯಲ್ಲ ಆವಿಯಸ್ಲಿ ಜನ ಅದ್ರ ಬಗ್ಗೆ ತುಂಬಾ ರಿಯಾಕ್ಟ್ ಮಾಡೇ ಮಾಡ್ತಾರೆ ಎಲ್ಲಾ ಕಡೆ ಹೋದಾಗ ಕ್ಯಾನ್ ಯು ಶೇರ್ ವಿತ್ ಅಸ್ ಲೈಕ್ ಒಂದೇ ರೀತಿ ಅದು ನನ್ನ ಹಾಗೂ ಶಾನ್ ನಡುವೆ ಅದು of uh, the resemblance ide andre mm -hmm. it is sometimes unbelievable how i guess i guess uh, uh when when when you look at a larger picture mm. i'm a strong believer and i feel everything has a reason and uh, it will have a valid reason right and right beyond our beyond our understanding ya ke ibru singers ibru singers ya ke nanu ba dakshina bharatinda avunu uttara bharat ಅದ್ರಲ್ಲಿ ಇನ್ನೂ ಕೋಇನ್ಸಿಡೆನ್ಸ್ ಅಂದ್ರೆ ನನ್ನ ಮಗಳು ಅವನ ಮಕ್ಕಳು ಒಂದೇ ಸ್ಕೂಲ್ ಹೋಗ್ತಾರೆ ಹ್ಯೂಮನ್ ಬೀಯಿಂಗ್ ಗ್ರೇಟ್ ಸಿಂಗರ್ ಅಂಡ್ ಅ ವೆರಿ ಸಕ್ಸಸ್ಫುಲ್ ಮ್ಯಾನ್ ಅಂಡ್ ಅ ಸೆಲ್ಫ್ ಮೇಡ್ ಮ್ಯಾನ್ ಸೊ ಹಾಗಾಗಿ ಐ ರಿಯಲಿ Another, uh, <laughs> Another Another coincidence. coincidence. <laughs> okay, so so Thank you so much. Vijay, <laughs> so, uh, uh, mention dhre, ka, dhre, Personal Activities ಿಟೀಸ್ ಏನು ಹೇಳ್ತಾ ಇದ್ವಿ ಇಬ್ರು ಪ್ಲಾನ್ ಮಾಡ್ಕೊಳ್ತೇ ಮಾಡ್ತಾರ ಒಂದು ಹೇರ್ ಸ್ಟೈಲ್ ಅಲ್ಲಿರಬಹುದು ಅಥವಾ ಈವನ್ ಟು ದ ಲೆವೆಲ್ ಆಫ್ ಯು ಚೂಸಿಂಗ್ ದ ಸೇಮ್ ಆರ್ ಸಿಮಿಲರ್ ಕೆಲವು ತಿಂಗಳಿಂದ ಯಾವ್ದೋ ಒಂದು ಸಿಂಗರ್ಸ್ ಮೀಟ್ ಆದಾಗ ಹ್ಮ್ frame ನನ್ನ ಸ್ಪೆಕ್ಸ್ ಅವ್ನ್ ಸ್ಪೆಕ್ಸ್ ನೋಡಿದ್ರೆ ಒಂದೇ ರೀತಿ ಇದೆ ಫ್ರೇಮ್ ಎರಡರಲ್ಲೂ ಸಿಲ್ವರ್ ಲೈನಿಂಗ್ ಇತ್ತು ಸೋನು ನಿಗಮ ಅವ್ರು ನೋಡಿ ಅವರು ಏನೋ ಅಪ್ಪ ಇಟ್ಸ್ ಸೋ ಅನ್ಇೆನ್ಶನಲ್ ಐ ಮೀನ್ ಐ ಹ್ಯಾವ್ ನೋ ಕ್ಲೂ ಅವ್ರು ಎಂತ ಅಥವಾ ಅವ್ರು ನಾನು ಎಂತ ಗೊತ್ತಿಲ್ಲ ಬಟ್ ಇಟ್ಸ್ ಜಸ್ಟ್ ದಟ್ ಐ ತಿಂಕ್ ಒಂದು ಎನರ್ಜಿ ಏನಿದೆ and ಒಂದೇ ವ್ಯತ್ಯಾಸ ನಾನೊಂದು ಆರ್ಚು ಅವನಿಗಿನ್ನ ಸ್ವಲ್ಪ ಉದ್ದ ಇರೋದ್ರಿಂದ ನೋಡಿದಾಗ ಸಿಕ್ಕಾಬನೇ ವ್ಯತ್ಯಾಸ ನೀವು ಅಷ್ಟು ಹೈಟ್ ಜಾಸ್ತಿ ಇರೋದ್ರಿಂದ ನಾನ್ ಹೇಳೋದು ನೀವು ಬಡ ಶಾನ್ ಅಂತ ನಮಗಂತೂ ಕಾಲರ್ ವೆಲ್ಕಮ್ ಟು ಬೆಂಗ್ಳೂರ್ ವಾಯ್ಸ್ ಯಾರು ಮಾತಾಡ್ತಿರೋದು ನಮಸ್ಕಾರ ನಾನು ಶ್ರುತಿ ಪ್ರದೀಪ್ ಅಂತ ಇಂಡಿಯಾನ ಪೊಲೀಸ್ ನಮಸ್ಕಾರ ವಿಜಯ್ ಸರ್ ನಾನು ಶ್ರುತಿ ಶ್ರುತಿ ಪ್ರದೀಪ್ ನಾನು ಮೈಸೂರಿನೋಳು ನಿಮ್ಮ ತಾಯಿ ಶಿಷ್ಯ ನಾನು ಇಲ್ಲ ಹೆಬ್ಬಾಳ ಹೌದು ಸರ್ ವಿದ್ಯಾರಣ್ಯಪುರಂ ಅಲ್ಲಿ ನಾನು ನಿಮ್ ತಂದೆ ತಾಯಿ ಹತ್ರನೇ ಮೊದಲನೇ ಬಾರಿ ಸಂಗೀತ ಕಲಿಯೋದಿ ಆ ರೀತಿ ನೋಡಿದ್ರೆ ಯಾಕಂದ್ರೆ ಎಷ್ಟು ಜನ ಫೇಸ್ಬುಕ್ ಅಲ್ಲಿ ಅಲ್ಲಿ ನನಗೆ ನಾನು ತಂದೆ ತಾಯಿ ಸ್ಟೂಡೆಂಟ್ ನಿಮ್ ತಂದೆ ತಾಯಿ ಸ್ಟೂಡೆಂಟ್ ಅಂತ ಬರ್ದಾಗ ಐ ಫೀಲ್ ವಾವ್ ದೇವ್ ಡನ್ ಸಚ್ ಅರ್ಕ್ ಅಂದ್ರೆ ಒಂದು ಸಂಗೀತ ಅದಕ್ಕೆ ಬುನಾದಿ ಕೊಟ್ಟಂತವ್ರು ನಿಮ್ ತಂದೆ ತಾಯಿ ಜೊತೆಗೆ ನೀವು ಗುರುಪುತ್ರ ಅಂತ ನಂಗಾರ ತುಂಬಾನೇ ಹೆಮ್ಮೆ ನೀವು ಇಷ್ಟು ವಿಶ್ವದಾದ್ಯಂತ ಇಷ್ಟು ದೊಡ್ಡ ಹೆಸರಾಗಿದ್ದೀರಾ ಇವತ್ತಿನ ದಿನ ನಿಮ್ ವಾ ಫಿದ ಸರಿಗಮ ಇವಾಗ ಬರ್ತಿದ್ಯಾವಾಗ ಹೇಳ್ತೀರಾ ಅಂತ ಕಾಯ್ತಾ ಇರ್ತೀವಿ ಪ್ರತಿ ಎಪಿಸೋಡ್ ಅಲ್ಲೂ ತಾರೀಕು ಮಾಡ್ತೀರಾ ಹಾ ಅಂದ್ರೆ ಹಾಡ್ತಾ ಇರ್ತೀನಿ ಇಲ್ಲಿ ಹಾಡ್ತಾ ಇರ್ತೀನಿ ಭೈ ರವಿ ಪರಮೇಶ್ವರಿ ಪರಾ ಪರಿ ಬಾಲಿಸೋ ಭ ನನ್ ಸೌಭಾಗ್ಯ ನಿಮ್ ಕ್ಷಣ್ಯರೆಯಲಾಗ ಮರೆಯಲಾಗದಂತ ಕ್ಷಣ ನನ್ಗೆ ನೀವು ಎರಡೇ ಎರಡ್ ಸಾಲು ಯಾವ ಕವಿಯು ಬರೆಯಲಾರ ಹೇಳಕ್ ಸರ್ ಯಾವ ಕವಿಯು ಬರೆಯಲಾರ ಕೊಲವಿನಿಂದ ಕಣ್ಣಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಯಾವ ಕವಿಯು ಬರೆಯಲಾರ ನವೆಂಬರ್ ಐದು ಎಲ್ರೂ ಫುಲ್ಲು ಹಾಡು ಹಾಡುವನು ಎಲ್ಲರೂ ಬನ್ನಿಂಬರ್ ಮಾಡಿದ್ದಕ್ಕೆ ವಿ ಹಾವ್ ಅನದರ್ ಕಾಲರ್ ವೆಲ್ಕಮ್ ಟು ಬೆಂಗಳೂರು ಬಾಯ್ಸ್ ಯಾರು ಮಾತಾಡ್ತಿರೋದು ನಮಸ್ಕಾರ ರಮ್ಯಾ ನಾನು ಕಿರಣ್ ಇಲ್ಲಿ ನಮಸ್ಕಾರ ಕಿರಣ್ ವಿಜಯ್ ಅವರಿದ್ದಾರೆ ಮಾತಾಡಿ ಹಲೋ ವಿಜಯ್ ನಮಸ್ಕಾರ ನಾನು ಕಿರಣ್ ಅಂತ ಹಾ ನಂದೊಂದು ರಿಕ್ವೆಸ್ಟ್ ಇವು ನಂದು ನನ್ ಫೇವ್ರೇಟ್ ರಾಜ್ಕುಮಾರ್ ಹಾಡು ಹಾಡೋರೆ ಚೆನ್ನಾಗಿರುತ್ತೆ ಕೋಗಿಲೆ ಹಾಡಿದೆ ಕೇಳಿದೆ ಹೊಸ ರವ ಹಾಡಿದೆ ಆಲಿಸೆಯ ಅದು ಅಥವಾ ಅನತ್ ಆಕಾಶದಿಂದ ಧರೆಗಿಳಿದ ಈ ಎರಡ್ರಲ್ಲಿ ಯಾವ್ದಾರು ಒಂದು ಹಾಡು ನೀವು ಹೇಳಿದ್ರೆ ನಾನು ನಿಮ್ಮನ್ನ ಹೋಟ್ಲಿಗೆ ಕರ್ಕೊಂಡು ಹೋಗಿ ಒಂದು ಮೈಸೂರು ಮಸಾಲೆ ದೋಸೆ ಕೊಡಿಸ್ತೀನಿ ಆಸೆ ಕೊಟ್ಬಿಟ್ರೆ ಸಪ್ರೇಟ್ ಪ್ರೋಗ್ರಾಮೇ ಮಾಡಿಬಿಡ್ತೀವಿ ನಿಮ್ಗೋಸ್ ನೀವು ಈ ಎರಡರಲ್ಲಿ ಯಾವ ಹಾಡು ಹೇಳಿದೆ ಆದರೆ ಈಗ ಕಾಫಿ ಮಾತ್ರ ಕೊಡಿಸ್ತೀನಿ ತಿಂಡಿ ಏನೂ ಕೊಡಿಸಲ್ಲ ಸೊ ಸ್ವೀಟ್ ಸರ್ ನಮ್ಗೆ ತಿಂಡಿ ಇಂಪಾರ್ಟೆಂಟು ನಾವು ಪ್ರಯತ್ನ ಮಾಡ್ತೀವಿ ಸರ್ ಅಂದ್ರೆ ನಾನು ಹೇಳ್ದಂಗೆ ಆನೆಸ್ಟ್ ಎಷ್ಟು ಫಿಲ್ಟರ್ ಮಾಡಿ ಎಷ್ಟು ಹಾಡುಗಳನ್ನ ನೀಡೋದು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಬಟ್ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ನೀವು ದಯವಿಟ್ಟು ಕಾರ್ಯಕ್ರಮಕ್ಕೆ ನೀವು ಬಂಧು ಮಿತ್ರರೊಂದಿಗೆ ಬನ್ನಿ ವಿ ವಿಲ್ ಡೂ ಆರ್ ಬೆಸ್ಟ್ ಇನ್ ಎಂಟರ್ಟೈನಿಂಗ್ ಐಮ್ ಶ್ಯೂರ್ ಯುಲ್ ಬಿ ಹ್ಯಾಪಿ ಥ್ಯಾಂಕ್ ಯು ಕಿರಣ್ ಖಂಡಿತ ಇರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ನೀವು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ವಿಜಯ್ ನೀವು ಈಗಲೇ ಗಮನಿಸ್ತಾ ಹಾಗೆ ಬಹಳಷ್ಟು ಉತ್ಸಾಹ ಕನ್ನಡಿಗರಲ್ಲಿದೆ ಬೇರೆಯ ಕನ್ನಡಿಗರಲ್ಲಿ ನೆನ್ನೆ ಕೂಡ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ವಿ ನಿಮ್ಗೆ ಯಾವ್ದು ಸಾಂಗ್ ವಿಶ್ಲಿಸ್ಟಲ್ಲಿ ನಿಮ್ದಿದೆ ನಮಗೆ ತಿಳಿಸಿ ಅಂತ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಸಜೆಷನ್ಸ್ ಮತ್ತು ನೀವು ಹೇಳಿದಂಗೆ ಮೂರು ಗಂಟೆ ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಕವರ್ ಮಾಡೋದಕ್ಕಾಗೋದಿಲ್ಲ ಆದರೆ ಲೆಟ್ಸ್ ಸಿ ವಾಡ್ ಎವರ್ ಇಸ್ ಪಾಸಿಬಲ್ ವಾಡ್ ಎವರ್ ಇಸ್ ರೀಸನಬಲ್ ಲೆಟ್ಸ್ ಡೆಫಿನೆಟ್ಲಿ ಡೂ ಇಟ್ ಸೊ ಬಿಫೋರ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಲರ್ ವಿಜಯ್ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ನಿಮಗೆ ಈ ಕ್ಲಾಸಿಕಲ್ ಮ್ಯೂಸಿಕಿಂದ ಇಷ್ಟೊಂದು ಸ್ಟ್ರಾಂಗ್ ಫೌಂಡೇಶನ್ ಇರೋದು ಒಬ್ಬ ಹಿನ್ನೆಲೆ ಗಾಯಕನಾಗಿ ಯಾವ ರೀತಿ ಹೆಲ್ಪ್ ಆಯಿತು ಯಾತಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಬೆಂಗಳೂರು ವಾಸಿಸುವ ಶ್ರೋತೃಗಳು ನಾನು ಹೇಳ್ದಂಗೆ ದೇ ಆರ್ ಆ್ಯಸ್ಪಿರೆಂಟ್ಸ್ ಹಲವಾರು ಡ್ರೀಮರ್ಸ್ ಇದ್ದಾರೆ ಹಲವಾರು ಜನಕ್ಕೆ ಮ್ಯೂಸಿಷಿಯನ್ ಆಗಬೇಕು ಅಂತ ಇದೆ ಅವ್ರಿಗೋಸ್ಕರ ಅವ್ರ ಅವ್ರ ನಾಲೆಡ್ಜ್ಗೋಸ್ಕರ ಅವೇರ್ನೆಸ್ಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಎಕ್ಸ್ಪ್ಲನೇಷನ್ ಕ್ಲಾಸಿಕಲ್ ಬೇಸ್ ಇರೋದು ಎಷ್ಟು ಮುಖ್ಯ ಅಥವಾ ಈಸ್ ಇಟ್ ನಾಟ್ ನೆಸಸರಿ ಫಾರ್ ಫಾರ್ ಅ ಪ್ಲೇ ಬ್ಯಾಕ್ ಸಿಂಗರ್ ಸರ್ ಏನಂದ್ರೆ ಸರ್ ಎರಡು ಇದರಲ್ಲಿ ಎರಡು ಅಧ್ಯಾಯಗಳನ್ನ ಹೇಳ್ಬೋದು ಅಂದರೆ ಒಂದು ಮ್ಯೂಸಿಕ್ ಸಂಗೀತ ಅನ್ನೋದು ಭಾವನೆಗೆ ಸಂಬಂಧಪಟ್ಟಿದ್ದು ಇಟ್ಸ್ ಅನ್ ಇಮೋಷನ್ ಅದನ್ನ ಆಮೇಲೆ ಸ್ಟಡಿ ಮಾಡ್ತಾ ಮಾಡ್ತಾ ಪಾಂಡಿತ್ಯರು ಅದರಲ್ಲಿ ಅದಕ್ಕಿನ್ನೊಂದು ಸ್ವಲ್ಪ ಆಧಾರ ಸ್ತಂಭಗಳನ್ನು ಬಿಗಿ ಮಾಡಬೇಕು ಭದ್ರ ಮಾಡಬೇಕು ಅನ್ಬಿಟ್ಟು ಶಾಸ್ತ್ರೀಯ ಸಂಗೀತ ಒಂದು ಪದ್ಧತಿನ ಶುರು ಮಾಡಿದ್ರು ಹಾಡಬೇಕು ಅನ್ಸುತ್ತವನಿಗೆ ಶಾಸ್ತ್ರೀಯ ಸಂಗೀತದ ಆ ಅನುಭವ ಇರಬೇಕು ಅಥವಾ ಶಾಸ್ತ್ರೀಯ ಸಂಗೀತದ ಒಂದು ಪಾಠಾಂತರ ಇರಬೇಕು ಅಂತ ನಾನು ಒತ್ತಡ ಮಾಡಲ್ಲ ಆದರೆ ಹಾಡನ್ನ ಅವರು ಒಂದು ಒಂದು ಪ್ರವೃತ್ತಿ ಮಾಡಿಕೊಂಡು ಅದನ್ನ ಅದರಲ್ಲಿ ನಾವು ಬೆಳೆಯು ಬೆಳಗಬೇಕು ಅಂತ ಯಾರಿಗಾದ್ರೂ ಒಂದು ಕಿಂಚಿತ್ ಆಸೆ ಇದ್ರೂ ಕೂಡ ಶಾಸ್ತ್ರೀಯ ಸಂಗೀತವನ್ನು ನೀವು ಕಲೀದೆ ಹೋದ್ರೆ ಆ ಒಂದು ಕನಸೇನಿದೆ ಅದು ಒಂದು ಭದ್ರವಾದಂತಹ ಫೌಂಡೇಶನ್ ಇಲ್ಲದೆ ಅದ್ರ ಮೇಲೆ ಕಟ್ಟುವಂತ ಕನಸಿನ ಒಂದು ಮನೆಯಾಗಿರತ್ತೆ ಹಾಗಾಗಿ ಆ ಶಾಸ್ತ್ರೀಯ ಸಂಗೀತದ ಮಹತ್ವವನ್ನ ಅರಿತುಕೊಳ್ಳಿ ಪಾಠಾಂತರ ಆಗಲೇಬೇಕು ಈಗಷ್ಟು ನೀವು ಕೇಳಿದ್ರಿ ಶ್ರುತಿ ಅವ್ರು ಹಾಡಿದ್ರು ರಾಗದ ಒಂದು ಹಿಡಿತ ಎಷ್ಟು ಭದ್ರವಾಗಿತ್ತು ಅವ್ರ ಹಾಡಿನಲ್ಲಿ ಅಂದ್ರೆ ಅದು ಶಾಸ್ತ್ರೀಯ ಸಂಗೀತದ ಪಾಠ ಆಗಿರೋದ್ರಿಂದ ಹಾಗಾಗಿ ದಯವಿಟ್ಟು ಎಲ್ಲರೂ ಕಲೀರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ನ್ಯೂನ್ಸಸ್ ಆಫ್ ಮ್ಯೂಸಿಕ್ ಅಂಡ್ ಕ್ಲಾಸಿಕಲ್ ಮ್ಯೂಸಿಕ್ ಈಸ್ ಲೈಕ್ ಅ ಲೆನ್ಸ್ ದಟ್ ಯು ಕೆನ್ ಸಿ ಥ್ರೂ ಅಂಡ್ ಅಂಡರ್ಸ್ಟ್ಯಾಂಡ್ ಆಲ್ ಜಾನರ್ಸ್ ಬರೀ ಶಾಸ್ತ್ರೀಯ ಪ್ಲೇಬ್ಯಾಕ್ ಅಂತಲ್ಲ ಜಾಸ್ ಕೇಳಬಹುದು ಬ್ಲೂಸ್ ಕೇಳಬಹುದು ರಾಕ್ ಕೇಳಿ will you get everything gets uh, sliced up into a um, good piece of pieces of information right that your brain will be able to process it beautifully right very relevant and very very very good answer thank you very much idana nammathe share mark konodike a couple of more call callers welcome to bangalore voice yaar maatadta idira namaskara nan hesaru reddy krishnappa anta namaskara je prakashavare namaskara sir namaskara ನಿಮ್ಮ ನಿಮ್ಮಂತ ಮಹಾನ್ ಕಲಾವಿದರು ಪ್ರತಿಭಾವಂತರುತ್ತೆ ಸ್ವೀಡ್ ಆಫ್ ಯೂತ್ ಅವ್ ಹೇಳೋದು ಬಟ್ ನನಗೂ ಕೂಡ ಅಷ್ಟೇ ಒಂದು ಇದು ಬಹಳ ಒಂದು ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸಾಟಿಸ್ಫೈ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ನಿಮ್ಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಇಪ್ಪತ್ತು ವರ್ಷ ನನ್ನ ಜೀವನವನ್ನ ಅಲ್ಲೇ ಕಳೆದೆ ಸೊ ಕನ್ನಡ ನಾಡಿನಿಂದ ಇಲ್ಲಿ ಬಂದು ನೀವೆಲ್ರು ವಾಸ ಮಾಡ್ತಾ ಇದೀರಾ ಎಲ್ರು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬರ್ತಾ ಇದೀರಾ ನೀವೆಲ್ರು ಸಮಯ ಕೊಡ್ತೀವಿ ಬನ್ರಿ ನೀವ್ ಹಾಡಿ ಯು ಟೈಮ್ ವಿಲ್ ಲಿಸನ್ ಟು ಯು ಅಂಡ್ ವಿಲ್ ಪೇ ಫಾರ್ ಇಟ್ ಅನ್ನೋದು ದೊಡ್ಡ ವಿಷಯ ಸರ್ ಅದು ಐ ರಿಯಲಿ ಅಪ್ರಿಶಿಯೇಟ್ ದ್ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸೊ ಥ್ಯಾಂಕ್ ಯು ಸೊಮ್ಮೆ ಇನ್ವಿಟೇಷನ್ ಕಾರ್ಯಕ್ರಮದ ಕಡೆಯಿಂದ ಆಯ್ತು ರವಿ ಕೃಷ್ಣಪ್ಪ ಡಾನ್ಸ್ ಮಾಡೋಕ್ ಶುರು ಮಾಡಿದ್ರೆ ಒಂದು ದೊಡ್ಡ ಫಾಲೋಯಿಂಗ್ ಬಂದ್ಬಿಡತ್ತೆ ವಿಜಯ ಪ್ರಕಾಶ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗಿದೆ ಮತ್ತೆ ಬರ್ತಾರೆ ಬೇರೆ ನಾಲ್ಕು ಐದನೇ ತಾರೀಕು ನಾವೆಲ್ಲ ಅವ್ರ ಕಾರ್ಯಕ್ರಮ ಎಂಜಾಯ್ ಮಾಡ್ಬೋದು ಅಕಸ್ಮಾತ್ ಏನಾದ್ರೂ ಇವತ್ತಿಂದ ನಾಲ್ಕನೇ ತಾರೀಕು ಇಲ್ಲೇ ಇದ್ದಿದ್ರೆ ವಿಜಯ ಪ್ರಕಾಶ್ ಅವ್ರನ್ನ ಕರ್ಕೊಂಡು ನಾವು ಬೇರೆಯ ಸುತ್ತಾಡಬಹುದು ನೀರ್ ದೋಸೆ ಮೂವಿ ನಡೀತಾ ಇದೆ ವಿಜಯ ಪ್ರಕಾಶ್ ಜೊತೆ ಈ ವೀಕೆಂಡ್ ಇವತ್ತು ನಾನು ಸಾಕ್ರಾಮ ಕಾರ್ಯಕ್ರಮ ಬೇರಿಯಾದಲ್ಲಿ ಬೇರೆ ತೆಲುಗು ಕಾರ್ಯಕ್ರಮ ಮುಗಿಸ್ಕೊಂಡು ಶಿಕಾಗೋಕ್ ಹೋಗ್ತಾ ಇದೀನಿ ಅಲ್ಲಿ ಹಿಂದಿ ಕಾರ್ಯಕ್ರಮ ಇದೆ ಅದ್ ಅದೆಲ್ಲ ಸುತ್ತಾಡ್ಕೊಂಡು ಮೂಸ್ಕೊಂಡು ಮತ್ತೆ ಬೇರೆಯಾಗಿ ಬರ್ತೀನಿ ಅಷ್ಟೊದಿಗೆ ನೀರ್ ದೋಸೆ ಇರುತ್ತೋ ಆರೋಗ್ಯ ಇರುತ್ತೋ ಗೊತ್ತಿಲ್ಲ ಬಟ್ಲಿ ಸರ್ ಕ್ಯಾಚ್ ಅಪ್ ಖಂಡಿತ ಖಂಡಿತ ಹಾಗೆ ಬೈ ಎನಿಲ್ ಇದ್ರೆ ಶಂಕರ ಕ್ಯಾನ್ಸರ್ ಫೌಂಡೇಶನ್ ನಡೀತಾ ಇದೆ ಸೆಂಟ್ರಲ್ ಸ್ಕೂಲ್ ಅಲ್ಲಿ ನಿಮ್ಗೆ ಅದಕ್ಕೂ ಕರ್ಕೊಂಡು ಹೋಗ್ಬಿಡ್ತೀವಿ ಜನರ ಸ್ನೇಹಿತರೆ ಖಂಡಿತ ವಿಜಯಪ್ರಕಾಶ್ ಅವ್ರು ಬರ್ದಿದ್ರು ಅವ್ರ ಹಾಡ್ಗಳನ್ನು ನೆನೆಸ್ಕೊಂಡ್ರೂ ನಾವು ಡಾನ್ಸ್ ಮಾಡೋಣ ಖಂಡಿತ ಎಲ್ಲರೂ ಇಲ್ಲ ಶಿಕಾಗೋದ್ ಶನಿವಾರದಲ್ಲಿ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮದ ರಿಹರ್ಸಲ್ಸ್ ಎಲ್ಲ ಇದೆಯಲ್ಲ ಅಂದ್ರೆ ನಾವು ಇಲ್ಲಿ ಭಾರಿ ರಿಹರ್ಸಲ್ಸ್ ಮಾಡ್ತಾ ಇದೀವಿ ಮ್ಯೂಸಿಷಿಯನ್ಸ್ ಜೊತೆ ಬೇರಿಯಾದಲ್ಲಿ ಬಿಫೋರ್ ಐದನೇ ತಾರೀಕು ಮುಂಚೆ ಐದನೇ ತಾರೀಕು ಕಾರ್ಯಕ್ರಮ ಸೊ ಎಕ್ಸೈಟೆಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಾನು ಕಸ್ತೂರಿ ಮೀಡಿಯಾ ಪರವಾಗಿ ನನ್ನೊಂದಿಗೆ ಹಾಡುವ ಎಂ ಪಲ್ಲವಿ ಅವರ ಪರವಾಗಿ ಹಾಗೆಲ್ಲ ಲೈವ್ ಮ್ಯೂಸಿಷಿಯನ್ಸ್ ಟೆಕ್ನೀಷಿಯನ್ಸ್ ಕ್ರೂ ಎಲ್ಲರ ಪರವಾಗಿ ಕೇಳ್ಕೊತೀನಿ ಈಗಾಗ್ಲೇ ಟಿಕೆಟ್ ಪಡೆದಿರುವಂತಹ ಎಲ್ಲ ಸಮಸ್ತ ಕನ್ನಡಿಗರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಬಡಿಯು ಟಿಕೆಟ್ ಕೊಂಡ್ಕೋಬೇಕು ಅಂತ ಆಸೆ ಇರೋರು ದಯವಿಟ್ಟು ತಡ ಮಾಡದೆ ಇವತ್ತೇ ಕೊಂಡ್ಕೊಡಿ ನಿಮ್ಮೆಲ್ಲರನ್ನ ನಾವು ಬಹಳ ಒಂದು ಗಾತುರತೆಯಿಂದ ಕಾಯ್ತಾ ಇರ್ತೀವಿ ನಿಮಗೋಸ್ಕರ ಒಂದು ಕಾರ್ಯಕ್ರಮ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಇನ್ನೊಬ್ರು ಕಾಲರ್ ಇದಾರೆ ಯಾರು ಮಾತಾಡ್ತಾ ಇದರ ಹೆಸರು ಮಂಜುಳಾ ಏನೂ ಇಲ್ಲ ಐದನೇ ತಾರೀಕು ಬನ್ನಿ ನಾವು I will, will, will try to come. Uh, yeah, is देव planning गए गए and, uh, all over US on the tour na plan. Yeah. So we'll see okay. how it goes. Yeah. khandita... One request. Rangita Rangat, chalve line please. Ah. ನೀವ್ ಹಾಡಿ one line, ಹಾಡಿ ಇಲ್ಲ ನೀವೇ ಅದೇ ಕಥೆ ಮಾಡಿ ಮಂಜುಳೋಸ್ ಬೆಂಗ್ಳೂರು ರಾಯಲ್ಸು ಹಾಗೆ ನಿಮ್ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ರೇಡಿಯೋ ಮೂಲಕ ಎಲ್ಲರನ್ನು ನನ್ಗೆ ಮಾಡ್ಸರಿ ನವೆಂಬರ್ ಐದನೇ ತಾರೀಕು ಮರಿಬೇಡಿ ಸಿಗುವ Thank you very much Vijay for I being did. with us on Bangalore I Voice today. It was a fantastic experience. As soon as we get to the end of November 5th, we will be getting to the end of Vijay Prakash. Vijay Prakash will be 2016 and we will change it to Vijay Prakash will be 60 to 16. You will be surprised. Manjula, what's your question? What's your question? I want to ask Vijay Prakash to talk about Vijay Prakash. I want to ask you to talk about the exclusive work of Vijay Prakash. I want to ask you to talk about Vijay Prakash's exclusive <laughs> work of Vijay Prakash. ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮಗಳಿರುತ್ತವೆ ಬೇರೆ ಬೇರೆ ಸಿಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ಬೋದು ಎಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಸಹಕಾರ ಬೇಕು ಒನ್ಸ್ ಅಗೇನ್ ನವೆಂಬರ್ ಐದನೇ ತಾರೀಕು ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಶಬೋ ಕಾಲೇಜ್ ಆಡಿಟೋರಿಯಂನಲ್ಲಿ ಹೇವರ್ಡ್ನಲ್ಲಿ ಎಲ್ಲರೂ ಖಂಡಿತ ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಎಮ್ ಡಿ ಪಲ್ಲವಿ ಬರ್ತಾ ವಿಜಯ್ ಪ್ರಕಾಶ್ ಇರ್ತಾರೆ ಹಾಗೆ ಲೈವ್ ಬ್ಯಾಂಡ್ ಆಫ್ ಮ್ಯೂಸಿಷನ್ಸ್ ಇರುತ್ತೆ ಸಾವಿರದ ಕೆಪಾಸಿಟಿ ಇರೋ ಈ ಆಡಿಟೋರಿಯಂಲ್ಲಿ ಸಾವಿರದ ನಾನ್ನೂರಕ್ಕಿಂತ ಕಮ್ಮಿ ಇರಬಾರ್ದು ಕನ್ನಡಿಗರು ಅಂತ ನಾವು ಆಶಿಸ್ತೀವಿ ಕನ್ನಡ ರಾಜ್ಯೋತ್ಸವನ ನಾವೆಲ್ಲರೂ ಒಟ್ಟಿಗೆ ಸೇರಿ ವಿಜಯೋತ್ಸವದಲ್ಲಿ ಆಚರಿಸೋಣ ಸೊ ಸಿ ಯು ಆಲ್ ಆನ್ ನವೆಂಬರ್ ಫಿಫ್ತ್ ಇವತ್ತು ನಿಮ್ಮನ್ನ ಈ ಒಂದು ಮದರ ಹಾಟ್ಗಳೊಂದಿಗೆ ಭಾವನೆಗಳೊಂದಿಗೆ ವಿಜಯಪ್ರಕಾಶ್ ಅವರ ಉತ್ತರದೊಂದಿಗೆ ಬೀಳ್ಕೊಡ್ತಾ ಇದೀವಿ ಹಾವ್ ಅ ಗ್ರೇಟ್ ವೀಕ್ ಆ್ಯಂಡ್ ಆ್ಯಂಡ್ ಗ್ರೇಟ್ ವೀಕ್ ಹ್ಯಾಡ್ ವಿಲ್ ಸಿ ಯು ವೆರಿ ಶಾರ್ಟ್ಲಿ ಅಲ್ಲಿವರೆಗೂ ನಿಮ್ಮ ಮನ್ಸ್ನಲ್ಲಿರಲಿ ಬೆಂಗಳೂರು ವಾಯ್ಸ್ ತಡೆಯುವ ಪರಿಯ ನ ಕಾಣ ಕಳೆವ ಸನಿಹದ ಕ್ಷಣವಾ ಮೌನದ ಸ್ವರವಾ ಕೂಡಿಡುವೆನು ನನ್ನ ಮನಸ್ಸ ಎ ಕಂಡು ಹೋಯ್ತವನಲ್ಲ News opinions and statements expressed in the preceding program reflect